ಮತ್ ಮತ್ತೆ ಯೋಷಾಗ್ನಿಯೊಳು ತಿಳಿಯುವುದು ಉಪಸ್ಥ ತತ್ವವೇ ಸಮಿತೆ ಕಾಮೋತ್ಪತ್ತಿ ಪರಮಾತುಗಳೇ ಧೂಮವು ಯೋನಿ ಮಹದರ್ಚಿ ತತ್ಪ್ರವೇಶಾಂಗಾರ ಕಿಳಿಗಳು ಉತ್ಸವಗಳು ಉತ್ಸರ್ಜನವು ಪುರುಷೋತ್ತಮನೇ ಗವಧಾನವನೆ ಕೈಕೊಂಡು ಮನ್ನಿಸುವ ಕೊನೆಯಲ್ಲಿ ಸ್ತ್ರೀಯನ್ನು ಅಗ್ನಿಯಲ್ಲಿ ಇಲ್ಲಿ ಅನಿರುದ್ಧರೂಪಿ ಪರಮಾತ್ಮನ ಉಪಾಸನೆ ಸ್ತ್ರೀನೇ ಅಗ್ನಿ ಉಪಸ್ಥ ಅನ್ನೋ ಅಂಗ ಇದೇನಿದೆಯಲ್ಲ ಅದೇ ಸಮಿತ್ತು ಸರಸ ಸಂಭಾಷಣೆ ಏನು ನಡೀತಾ ಇದೆ ಅದು ಹೊಗೆ ಯೋನಿಯೇ ಜ್ವಾಲೆ ಅದರೊಳಗೆ ಪ್ರವೇಶವೆ ಕೆಂಡ ರತಿಸುಖನೇ ಕಿಡಿಗಳು ವೀರ್ಯ ಸೇಚನಿಯ ಪುರುಷೋತ್ತಮನಿಗೆ ಆಹುತಿ ಈ ರೀತಿಯಾಗಿ ಅನುಸಂಧಾನ ಯೋಷಣ ಯೋಷ ಅಂದರೆ ಸ್ತ್ರೀ ಅಂತ ಅವಳನ್ನೇ ಅಗ್ನಿ ಇಂತ ದೇವತೆಗಳಲ್ಲಿ ಚಿಂತನೆಯನ್ನು ಮಾಡ್ತಾರೆ ಸ್ತ್ರೀಯಲ್ಲಿ ಅನಿರುದ್ಧ ರೂಪಿ ಪರಮಾತ್ಮನ ಉಪಾಸನೆ ಆಕಾಶ ಮೇಘಮಂಡಲ ಭೂಮಿ ಪುರುಷ ಅಂತ ನಾಲ್ಕು ಅಗ್ನಿಗಳಾದ ನಂತರ ಕೊನೆಯಲ್ಲಿ ಈಗ ಸ್ತ್ರೀಯನ್ನು ಐದನೇ ಅಗ್ನಿಯಲ್ಲಿ ದೇವತೆಗಳು ಆ ಹೋಮ ಮಾಡುತ್ತಾರೆ ಯಜ್ಞಾದಿ ಸತ್ಕರ್ಮಗಳಿಂದ ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸಿ ಮತ್ತೆ ಭೂಲೋಕಕ್ಕೆ ಹಿಂತಿರುಗಿ ಬರ್ತಾನೆ ಜೀವ ಆಗ ಈ ನಾಲ್ಕು ಆಕಾಶ ಮೇಘಮಂಡಲ ಭೂಮಿ ಮತ್ತು ಪುರುಷ ನಾಲ್ಕು ಅಗ್ನಿಗಳಲ್ಲಿ ಆಹುತಿ ರೂಪದಿಂದ ಪ್ರವೇಶ ಮಾಡಿ ಕೊನೆಯಾಗಿ ಸ್ತ್ರೀ ಗರ್ಭವನ್ನು ಪ್ರವೇಶ ಮಾಡ್ತಾನೆ ಸ್ತ್ರೀನೇ ಇಲ್ಲಿ ಅಗ್ನಿ ಸ್ತ್ರೀ ಅಂದರೆ ಸ್ತ್ರೀಗೆ ನಿಯಾಮಕವಾಗಿರ್ತಕ್ಕಂಥ ಅನಿರುದ್ಧ ರೂಪಿ ಪರಮಾತ್ಮನ ಚಿಂತನೆ ಸ್ತ್ರೀಯಲ್ಲಿ ಜನಿಸ್ತಕ್ಕಂಥ ಆ ಜೀವನಿಗೆ ಈ ಅನಿರುದ್ಧರೂಪಿ ಪರಮಾತ್ಮನೇ ಆಶ್ರಯಕಾರಕನಾಗಿರ್ತಾನೆ ದೇವತೆಗಳು ಈ ರೀತಿಯಾಗಿ ಚಿಂತನೆ ಮಾಡಿ ಆ ಬಿಟ್ಟು ಹೋಗ್ತಾರೆ ಈ ಅನುಸಂಧಾನದಿಂದ ಪುರುಷ ಸ್ತ್ರೀ ಸಂಘ ಮಾಡಿದರೆ ಹುಟ್ಟತಕ್ಕಂಥ ಮಗು ಸತ್ಪುತ್ರ ಅನಿಸಿ ಕೂಡ ಒಳ್ಳೆಯ ಗತಿಯನ್ನು ಹೊಂದುತ್ತಾನೆ ಇಲ್ಲಿ ಸ್ತ್ರೀ ಅಗ್ನಿ ಅಂತ ಅಂದಮೇಲೆ ಅಗ್ನಿಗೂ ಬೇರೆ ಅಗ್ನಿಗಳಿಗಿಂತ ಸಮಿತ್ತು ಹೊಗೆ ಜ್ವಾಲೆ ಕೆಂಡ ಕಿಡಿಗಳಿರಬೇಕು ಉಪಸ್ಥತತ್ವ ಅನ್ನೋ ಗುಪ್ತಾಂಗನೇ ಸ್ತ್ರೀಯನ್ನು ಅಗ್ನಿಗೆ ಸಮಿತು ಕಾಮೋದ್ದೀಪಕವಾಗಿರ್ತಕ್ಕಂಥ ಸಂಭಾಷಣೆಯೇ ಹೊಗೆ ಯೋನಿಯೇ ಮಹದರ್ಚಿ ಅಥವಾ ಮಹಾಜ ಜ್ವಾಲೆ ಈ ಜ್ವಾಲೆಯಲ್ಲಿ ವೀರ್ಯದ ಮೂಲಕ ಜೀವ ಕಣಗಳ ಆಹುತಿಯಿಂದ ಹೀಗೆ ಸ್ತ್ರೀಯನ್ನು ಅಗ್ನಿಗೆ ನಿಯಾಮಕನಾಗಿರ್ತಕ್ಕಂಥ ಅನಿರುದ್ಧನಿಂದ ಈ ಐದು ರೂಪಗಳು ಅಭಿವ್ಯಕ್ತ ಆಗೋದ್ರಿಂದ ಅನಿರುದ್ಧ ನಾರಾಯಣ ಅನಿರುದ್ಧ ವಾಸುದೇವ ಅನಿರುದ್ಧ ಸಂಕರ್ಷಣ ಅನಿರುದ್ಧ ಪ್ರದ್ಯುಮ್ನ ಅನಿರುದ್ಧ ಅನಿರುದ್ಧ ಅಂತ ಈ ರೀತಿಯಾಗಿ ಹೀಗೆ ದೇವತೆಗಳು ಈ ಜೀವಾಕ್ಯ ಹೋಮವನ್ನು ನಡೆಸ್ತಾರೆ ಈ ಆರು ರೂಪಗಳನ್ನು ಚಿಂತನೆ ಮಾಡಿ ಪುರುಷನ ವೀರ್ಯದಲ್ಲಿರ್ತಕ್ಕಂಥ ಜೀವನನ್ನು ಸ್ತ್ರೀ ಗರ್ಭದಲ್ಲಿ ಇಟ್ಟು ಹೋಮವನ್ನು ನಡೆಸ್ತಾರೆ ಸ್ತ್ರೀ ಪುರುಷರು ತಿಳುಕೊಂಡು ಯಜ್ಞ ಭಾವನೆಯಿಂದ ಸಂಘ ಮಾಡಿದರೆ ವಾಮದೇವ ಯಜ್ಞ ಅಂತ ಇದು ಮಹತ್ತಾಗಿರ್ತಕ್ಕಂಥ ಪುಣ್ಯಕ್ಕೆ ಭಾಗಿಗಳಾಗ್ತಾರೆ ಸತ್ಸಂತತಿಗಳನ್ನು ಪಡಿತಾರೆ ಉತ್ಸರ್ಜನವು ಪುರುಷೋತ್ತಮನೆಗೆ ಅವಧಾನವೇನೆ ಪುರುಷನ ವೀರ್ಯದಲ್ಲಿ ಮುಂದೆ ಹುಟ್ಟಕ್ಕಂಥ ಜೀವ ಮಾತ್ರ ಅಲ್ಲದೆ ಅವನ ಜೊತೆಗೆ ತತ್ವಾಭಿಮಾನಿ ದೇವತೆಗಳು ಮುಖ್ಯ ಪ್ರಾಣ ಭಗವಂತ ಒಂದೊಂದು ಅಂಶದಿಂದ ಇರ್ತಾರೆ ಆದ್ದರಿಂದ ಪುತ್ರನ ಜನ್ಮ ಅಂದರೆ ಅದು ಪರಮಾತ್ಮನ ಜನ್ಮವೂ ಹೌದು ಜನಿಸುವ ಜಗದುದರ ತಾನು ಹೇಳಿದ್ವಿ ತತ್ವಾಭಿಮಾನಿ ದೇವತೆಗಳ ಜನ್ಮನು ಹೌದು ಐತರೆಯ ಉಪನಿಷತ್ತಲ್ಲಿ ಇದನ್ನು ಸ್ಪಷ್ಟವಾಗಿ ತಿಳಿಸ್ತಾರೆ ತತ್ವಾಭಿಮಾನಿಗಳು ತತ್ವನಿಯಾಮಕರಾಗಿ ಅಸ್ವಾತಂತ್ರ್ಯದಿಂದ ಹುಟ್ಟುತ್ತಾರೆ ಆದರೆ ಗರ್ಭವಾಸದ ದುಃಖ ಇಲ್ಲ ದೇವತೆಗಳಿಗೆ ಅಸ್ವಾತಂತ್ರ್ಯ ಭಗವಂತನಿಗೆ ದುಃಖವೂ ಇಲ್ಲ ಅಸ್ವಾತಂತ್ರ್ಯವೂ ಇಲ್ಲ ದೇವತೆಗಳನ್ನು ಜೀವನನ ನಿಯಮನ ಮಾಡುವ ಉದ್ದೇಶದಿಂದ ಜನಿಸುವ ಜಗದು ಜೀವನಿಗೆ ಅಸ್ವಾತಂತ್ರ್ಯವೂ ಇದೆ ಗರ್ಭವಾಸದ ದುಃಖವೂ ಇದೆ ಹೀಗೆ ಆ ಜೀವನನ್ನು ಹೋಮ ಮಾಡ್ತಾರೆ ಆಮೇಲೆ ಅವನು ಸ್ತ್ರೀ ಗರ್ಭದಿಂದ ನವಮಾಸಗಳಲ್ಲಿದ್ದು ಸೃಷ್ಟಿಗೆ ಬರ್ತಾನೆ ಭಗವಂತ ಅನ್ನದಲ್ಲಿದ್ದು ಪುರುಷನಲ್ಲಿ ಅಂತರ್ಗತನಾಗಿರ್ತಾನೆ ಆ ಅನ್ನ ಪುರುಷನ ಸರ್ವಾಂಗವನ್ನು ವ್ಯಾಪಿಸಿ ತೇಜೋರೂಪವಾಗಿ ರೇತಸ್ಸಾಗಿ ಪರಿಣಾಮವನ್ನು ಹೊಂದುತ್ತೆ ಆಮೇಲೆ ಪುರುಷನಲ್ಲಿರ್ತಕ್ಕಂಥ ಭಗವಂತ ಸ್ತ್ರೀಯರಲ್ಲಿ ಗರ್ಭದಾನ ಮಾಡ್ತಾನೆ ಇದು ಭಗವಂತನ ಮೊದಲನೇ ಜನ್ಮ ಹೀಗೆ ಗರ್ಭದಲ್ಲಿ ಭಗವಂತನನ್ನು ಹೊಂದುವಂತಹ ಗರ್ಭಿಣಿ ಸ್ತ್ರೀ ಸರ್ವಾಧರಣೀಯಳಾಗಿರ್ತಾಳೆ ಪುತ್ರನ ಜನ್ಮವಾದರೆ ಅದು ಭಗವಂತನ ಎರಡನೇ ಜನ್ಮ ಜೀವ ಹುಟ್ಟುವಾಗ ಭಗವಂತನೂ ಜೊತೆಗೆ ಹುಟ್ಟುವುದನ್ನು ವಾಮದೇವನ ಋಷಿ ಅದನ್ನು ತಾಯಿಯ ಗರ್ಭದಲ್ಲಿದ್ದಾಗ ಪ್ರತ್ಯಕ್ಷ ಕಂಡಿದ್ದನ್ನು ಉಪನಿಷತ್ತು ವರ್ಣನೆ ಮಾಡುತ್ತೆ ಅದೇ ರೀತಿಯಾಗಿ ಭಗವಂತನ ಜೊತೆಗೆ ಎಲ್ಲ ದೇವತೆಗಳು ಜೀವ ಜನಿಸುವಾಗ ತಾವು ಜನಿಸ್ತಾರೆ ಆದರೆ ಜೀವನಿಗೆ ಜನನ ಗರ್ಭವಾಸ ದುಃಖಗಳೆಲ್ಲ ಇದೆ ಭಗವಂತನಿಗೂ ದೇವತೆಗಳಿಗೂ ಅದು ದುಃಖಗಳು ಇರೋದಿಲ್ಲ ಆದ್ದರಿಂದ ಗರ್ಭಾದಾನ ಅನ್ನೋದು ಒಂದು ಪವಿತ್ರವಾಗಿರ್ತಕ್ಕಂಥ ಯಜ್ಞ ಭಗವಂತನೂ ದೇವತೆಗಳು ಆ ಯಜ್ಞವನ್ನು ನಡೆಸ್ತಾರೆ ಇದಕ್ಕೆ ಅವಧಾನ ಅಂದರೆ ಆಹುತಿಯಿಂದ ಭಗವಂತನೂ ದೇವತೆಗಳೇ ಈ ಯಜ್ಞವನ್ನು ನಡೆಸ್ತಾರೆ ಪುರುಷೋತ್ತಮನಾಗಿರ್ತಕ್ಕಂಥ ಭಗವಂತನಿಗೆ ಪುರುಷ ಅನ್ನೋ ಅಗ್ನಿಯಲ್ಲಿ ದೇವತೆಗಳು ಈ ಹೋಮವನ್ನು ಅರ್ಪಣೆ ಮಾಡೋದರಿಂದ ಇದು ಅವಧಾನ ಅಥವಾ ಆಹುತಿ ಅಂತೇಳಿ ಈ ರೀತಿಯಾಗಿ ಚಿಂತನೆ ಮಾಡಿ ಅರ್ಪಣೆ ಮಾಡಿದ್ರೆ ಕೈಕೊಂಡು ಮನ್ನಿಸುವ ಸ್ತ್ರೀಯನ್ನು ಅಗ್ನಿಯಲ್ಲಿ ಗರ್ಭಧಾನ ಅನ್ನೋ ಆಹುತಿಯನ್ನು ನೀಡಿ ಅಗ್ನಿಯಲ್ಲಿ ನಿಯಾಮಕನಾಗಿರ್ತಕ್ಕಂಥ ಅನಿರುದ್ಧನಿಗೆ ಅದನ್ನು ಅರ್ಪಣೆ ಮಾಡಿದ್ರೆ ಅವನು ಅದನ್ನು ಸ್ವೀಕಾರ ಮಾಡಿ ನಮಗೆ ವೈರಾಗ್ಯ ಭಾಗ್ಯವನ್ನು ಕೊಡ್ತಾನೆ ಸ್ವರ್ಗಾದಿ ಸುಖ ಪ್ರಾಪ್ತಿಗಾಗಿ ಕಾಮ್ಯ ಕರ್ಮಗಳಿಂದ ಭಗವಂತನನ್ನು ಆರಾಧನೆ ಮಾಡಿದರೆ ಅವನು ಕಾಮ್ಯ ಫಲ ಕೊಡ್ತಾನೆ ನಿಜ ಆದರೆ ಆ ಸುಖವನ್ನು ಅನುಭವಿಸಿ ತೀರಿಸಿದ ಮೇಲೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕೆ ವಿಶ್ರಾಂತಿ ಅಂತ ಭೂಮಿಗೆ ಬಂದು ಮತ್ತೆ ಜನನ ಮರಣರೂಪವಾದ ಸಂಸಾರವನ್ನು ಹೊಂದಬೇಕಾಗತ್ತೆ ಆದ್ದರಿಂದ ಈ ಕಾಮ್ಯಕರ್ಮದ ಫಲ ಅನ್ನೋದು ಶಾಶ್ವತ ಅಲ್ಲ ಶಾಶ್ವತವಾಗಿರುವಂಥದ್ದು ಆದ್ದರಿಂದ ವೈರಾಗ್ಯವನ್ನು ಹೊಂದಿ ಪರಮಾತ್ಮನ ತತ್ವಜ್ಞಾನವನ್ನು ಪಡೆದು ಮೋಕ್ಷವನ್ನೇ ಹೊಂದಬೇಕು ಈ ರೀತಿಯಾಗಿ ಆ ಪಂಚಾಗ್ನಿ ರೂಪದಿಂದ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಅನಿರುದ್ಧಾದ ಐದು ರೂಪಗಳಿಂದ ಜನನಿಯಲ್ಲಿ ಆಹವನೀಯ ಅಂತ ಅಗ್ನಿ ಅನಿರುದ್ಧ ರೂಪಿ ಪರಮಾತ್ಮ ಅಲ್ಲಿ ಪಿತನಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮ ಗಾರ್ಹಸ್ಪತ್ಯ ಅನ್ನೋ ಅಗ್ನಿ ಭೂಮಿಯಲ್ಲಿ ಅಂದರೆ ಭೂ ಸಾಂಕೇತಿಕವಾಗಿರ್ತಕ್ಕಂಥ ಭತ್ತ ಮೊದಲಾಗಿರ್ತಕ್ಕಂಥ ಧಾನ್ಯಗಳಲ್ಲಿ ಅಲ್ಲಿ ದಾಕ್ಷಿಣಾಗ್ನಿ ಅಲ್ಲಿ ಸಂಕಷ್ಟ ರೂಪಿ ಪರಮಾತ್ಮನ ಉಪಾಸನೆ ವಾರಿದರೆ ಮೇಘಮಂಡಲದಲ್ಲಿ ಅಥವಾ ಸೋಮಾಗ್ನಿ ಅಲ್ಲಿ ಸೋಮಾಗ್ನಿ ಅಂತ ಸಭ್ಯಂಚಿತಿ ಅಲ್ಲಿ ವಾಸುದೇವ ಅಂಬರ ಆಕಾಶ ಅಲ್ಲಿ ನಾವಸತಿ ನಾರಾಯಣ ಅಂತ ಇಲ್ಲಿ ಸೋಮಾಗ್ನಿ ಅಂದರೂ ಒಂದೇ ಸಭ್ಯಂಚಿತಿ ಅಂದರೂ ಒಂದೇ ಅಲ್ಲಿ ವಾಸುದೇವರೂಪಿ ಪರಮಾತ್ಮನ ಉಪಾಸನೆ ವಾರಿದ ಅಂದರೆ ಮೇಘಮಂಡಲದಲ್ಲಿ ಅಂಬರ ಅಂದರೆ ಆಕಾಶ ಅಲ್ಲಿ ನಾವಸತಿ ಅಥ್ವಾ ನಾರಾಯಣ ಅಂತ ಈ ರೀತಿಯಾಗಿ ಅಲ್ಲಿ ಉಪಾಸನೆಯನ್ನು ಮಾಡಬೇಕು ಹೀಗೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅಂತ ಐದು ರೂಪದಿಂದ ಭಗವಂತನೇ ಇದ್ದು ಆ ಜೀವನಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ರಕ್ಷಣೆಯನ್ನು ಕೊಡ್ತಾನೆ ಆ ಜೀವ ಧಾನ್ಯದಲ್ಲಿ ಪ್ರವೇಶ ಮಾಡಿದ ಮೇಲೆ ಯಾರ ಮನೆಯಲ್ಲಿ ಅವನು ಸುಟ್ಟಿಗೆ ಬರಬೇಕೋ ಹುಟ್ಟಬೇಕೋ ಆ ಭಗವಂತ ಸುವ್ಯವಸ್ಥಿತವಾಗಿ ಅಲ್ಲೇ ಸೇರಿಸ್ತಾನೆ ಉದಾಹರಣೆಗೆ ಧಾನ್ಯದಲ್ಲಿ ಜೀವ ಇದ್ದಾನೆ ಒಂದಿಷ್ಟು ಬಲಿಹರಣ ಅಂತ ಮಾಡಿ ಹೊರಗೆ ಹಾಕ್ತಿವಿ ಜೀವ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಲ್ಲ ಅನ್ನ ಮಾಡಿದಾಗ ಒಂದಿಷ್ಟು ತಳ ಹಿಡಿದಿದ್ದು ಆ ರೀತಿಯಾಗಿ ಏನಾರು ಆಗ್ಬೋದು ಅಲ್ಲಿ ಆ ಜೀವ ತಪ್ಪಿಸಿ ಹೋಗಲ್ಲ ಅಥವಾ ಮತ್ತೆ ಕೆಲಸ ದೋರಿಗೆ ಕೊಡ್ತೀವಿ ಅಥವಾ ಗೋಬಿಗಿಡ್ತೀವಿ ಹಿಂಗೆ ಏನೇನೋ ಮಾಡ್ತಿರ್ತೀವಿ ಅಲ್ಲೆಲ್ಲೂ ಜೀವ ಹೋಗದೆ ಇದ್ದಂಗೆ ರಕ್ಷಣೆ ಮಾಡಿ ಆ ಜೀವ ಅವನ ಕರ್ಮ ಯಾವ ಮನೆಯಲ್ಲಿ ಹುಟ್ಟಬೇಕೋ ಅದೇ ಮನೆಯಲ್ಲಿ ಹುಟ್ಟಲಿಕ್ಕೆ ಏನು ಬೇಕೋ ಭಗವಂತ ಮಾಡ್ತಾನೆ ಹೀಗೆ ಅನಿರುದ್ಧಾದಿ ರೂಪಗಳಿಂದ ಜೀವನಿಗೆ ಅನಿರುದ್ಧ ಲಿಂಗ ಮತ್ತು ಸ್ವರೂಪ ಯುಕ್ತ ಜೀವರಗಳಿಗೆ ಸ್ಥೂಲ ಶರೀರವನ್ನು ಭಗವಂತ ಕೊಡಬೇಕಾದ್ರೆ ಆ ಜೀವರನ್ನು ಗಗನ ಅಂದರೆ ಆಕಾಶದಲ್ಲಿ ಮೊದಲಗಿರಿಸ್ತಾರೆ ಆಮೇಲೆ ಬೇಗ ಮಂಡಲದಲ್ಲಿ ಆಮೇಲೆ ವೃಷ್ಟಿದ್ವಾರ ಅಂದರೆ ಮಳೆಯ ಮೂಲಕ ಭೂಮಿಯಲ್ಲಿ ಬೆಳೆಯುವಂತ ಧಾನ್ಯಾದಿಗಳಲ್ಲಿ ಜೀವನವನ್ನು ತಂದು ಸೇರಿಸ್ತಾರೆ ಅದಾದಮೇಲೆ ಅನ್ನ ಧಾನ್ಯಾದಿಗಳನ್ನು ಪುರುಷ ಭಕ್ಷಣೆ ಮಾಡುವಂಥ ಭಗವಂತ ವ್ಯವಸ್ಥೆಯನ್ನು ಮಾಡ್ತಾನೆ ಜೀವ ಯಾರ ಮನೆಯಲ್ಲಿ ಹುಟ್ಟಬೇಕೋ ಅಲ್ಲಿಗೆ ತಂದು ಸೇರಿಸ್ತಾನೆ ಇದು ಭಗವಂತನ ಅಚಿಂತ್ಯಾಭುತ ಮಹಿಮೆ ಪುರುಷನ ತೇಜೋಮಯವಾಗಿರ್ತಕ್ಕಂಥ ರೇತಸಿನಲ್ಲಿ ಆ ಜೀವ ಮೂರು ತಿಂಗಳ ಕಾಲ ವಾಸ ಮಾಡ್ತಾನೆ ನಂತರ ಅವನನ್ನು ಸ್ತ್ರೀಗರ್ಭಕ್ಕೆ ತಂದು ಸೇರಿಸಿ ಒಂಬತ್ತು ತಿಂಗಳ ಕಾಲ ಅಲ್ಲಿರಿಸಿ ಜೀವನನ್ನು ಸೃಷ್ಟಿಗೆ ತರ್ತಾನೆ ಅನಿರುದ್ಧಾದಿ ಪಂಚರೂಪಗಳಿಂದಲೇ ಭಗವಂತನ ವಿಲಕ್ಷಣವಾಗಿರ್ತಕ್ಕಂಥ ಈ ಕಾರ್ಯ ಅನ್ನೋದು ನಡೆಯುತ್ತೆ ಇಲ್ಲಿ ಯಾವ್ಯಾವ್ಯಾವ ರೂಪಗಳಿಂದ ಭಗವಂತ ಏನೇನು ಕಾರ್ಯವನ್ನು ಮಾಡ್ತಾನೆ ಅಂದರೆ ಅವಕಾಶಪ್ರದ ವಾಸುದೇವ ಸ್ತ್ರೀಗರ್ಭದಲ್ಲಿ ಜೀವನಿಗೆ ಅವಕಾಶಪ್ರದನಾಗಿ ವಾಸುದೇವ ರೂಪಿ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಪ್ರತ್ಯುಮ್ನ ರೂಪಿ ಪರಮಾತ್ಮ ಆ ಶೋಣಿತ ಅದನ್ನು ಮಿಶ್ರಣ ಮಾಡುವ ಕಾರ್ಯವನ್ನು ಅವನು ಮಾಡ್ತಾನೆ ಗರ್ಭೆ ರೂಪವಿದಾಯಕ ಸಂಕಷ್ಟರೂಪಿ ಪರಮಾತ್ಮ ಬಡಿಗೆ ಅಥವಾ ಕಾರ್ಪೆಂಟರ್ ಕೆಲಸ ಅಂದರೆ ಒಬ್ಬ ಬಡಗಿ ಪ್ರತಿಮೆಯನ್ನು ಶಿಲ್ಪವನ್ನ ಹೇಗೆ ಸುಂದರವಾಗಿ ನಿರ್ಮಾಣ ಮಾಡ್ತಾನೋ ಅದೇ ರೀತಿಯಾಗಿ ಸಂಕಷ್ಟ ರೂಪಿ ಪರಮಾತ್ಮ ಜೀವನ ಎಲ್ಲ ಅವಯವಗಳನ್ನು ಕೂಡ ಸ್ಥೂಲದೇ ಹದ್ದನ್ನು ಬಹಳ ಸುಂದರವಾಗಿ ನಿರ್ಮಾಣವನ್ನು ಮಾಡ್ತಾನೆ ಇನ್ನು ಅನಿರುದ್ಧ ರೂಪಿ ನಾರಾಯಣ ಸ್ಥೂಲ ದೇಹವನ್ನು ಅಭಿವೃದ್ಧಿ ಮಾಡಿ ಬೆಳವಣಿಗೆ ಮಾಡಿ ರಕ್ಷಣೆ ಮಾಡ್ತಾನೆ ಅಂತ ಉಪನಿಷತ್ತು ನಮಗೆ ತಿಳಿಸ್ತಾ ಇದೆ ಜ್ಞಾನಿಗಳು ಗರ್ಭವಾಸದ ದುಃಖವನ್ನು ಅನುಭವಿಸಿದಿಲ್ಲ ಕೆಲವು ದೇವತೆಗಳಿಗೆ ಕಿಂಚಿತ್ ದುಃಖ ಕೆಲವು ಕಾಲ ಮಾತ್ರ ಇದ್ದರೂ ಭಗವಂತ ಅನನುಗ್ರಹದಿಂದ ಪುನಃ ಜ್ಞಾನದಿಂದ ಸಕಲ ವಿಚಾರವನ್ನು ಈ ಪಂಚಾಗ್ನಿ ಯಜ್ಞ ಈ ಪಂಚಾಗ್ನಿಹೋತ್ರ ಇದನ್ನು ಸ್ಮರಣೆಗೆ ತಂದುಕೊಂಡು ತಾನೇ ಅವರಿಗೆ ಸ್ಮರಣೆಗೆ ತಂದುಕೊಟ್ಟು ಸ್ತೋತ್ರ ಮಾಡಿಸ್ಕೊಂಡು ಶ್ರವಣಾದಿಗಳನ್ನು ಮಾಡಿಸಿ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ ಪರಮಾತ್ಮ ಇದು ಭಗವಂತರ ಕಾರುಣ್ಯ ಆದ್ದರಿಂದ ಇದು ಜ್ಞಾನಿಗಳು ಯಜ್ಞತ್ವೇನ ಸಮರ್ಪಣೆ ಮಾಡತಕ್ಕಂಥ ಕಾರ್ಯ ಇದನ್ನು ಶ್ರವಣ ಮಾಡಿದ್ರಿಂದನೇ ವಿಶೇಷವಾಗಿರ್ತಕ್ಕಂಥ ಫಲ ಅನ್ನೋದು ಬರ್ತಾ ಇದೆ ಅದರಿಂದ ಮುಂದಿನ ಫಲದಲ್ಲಿ ಈ ಪಂಚಾಗ್ನಿಹೋತ್ರವನ್ನು ಅನುಸಂಧಾನ ಮಾಡಿದರೆ ಶ್ರವಣಾದಿಗಳನ್ನು ಮಾಡಿದರೆ ಏನು ಫಲ ಅನ್ನೋದು ಮುಂದಿನ ಪದ್ಯದಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣ